ನಾವೆಲ್ಲರೂ ತಲೆಗಳನ್ನು ಬಗ್ಗಿಸೋಣ ಪ್ರಿಯ ದೇವರೇ ಮತ್ತೊಮ್ಮೆ ಈ ರಾತ್ರಿ ಕರ್ತನಾದ ಯೇಸುಕ್ರಿಸ್ತನ ಹೆಸರಿನಲ್ಲಿ ಕೂಡಿಬಂದು ನಮ್ಮ ಶತ್ರುವನ್ನು ಎದುರುಗೊಳ್ಳುವಂತೆ ನಮಗೆ ಕೊಟ್ಟಂಥ ಈ ಒಳ್ಳೆಯ ಸಂದರ್ಭಕ್ಕಾಗಿ ನಿಮಗೆ ಕೃತಜ್ಞರಾಗಿದ್ದೇವೆ ದೇವರ ವಾಕ್ಯದ ಮುಖಾಂತರ ಯುದ್ಧ ಭೂಮಿಯಲ್ಲಿರುವ ನಿನ್ನ ಶತ್ರುವನ್ನು ನಿನ್ನ ಮಕ್ಕಳ ಮಧ್ಯದಿಂದ ಹೊಡೆದೋಡಿಸಿ ಈ ರಾತ್ರಿಯಲ್ಲಿ ಅವರುಗಳು ಸುವಾರ್ಥ ಜ್ಯೋತಿಯನ್ನು ಕಾಣುವ ಹಾಗೆ ಕೃಪೆ ಮಾಡು ಸತ್ಯವನ್ನು ಕಾಣುವುದಕ್ಕೆಂದು ನಾವು ದೃಷ್ಟಿ ಹೊಂದಲಿಕ್ಕೆ ನಮ್ಮ ಕಣ್ಣುಗಳಿಗೆ ನೀನು ಅಂಜನವನ್ನು ಹಚ್ಚಬೇಕೆಂದು ಕೇಳಿಕೊಳ್ಳುತ್ತೇನೆ ನಾವು ಈ ಸ್ಥಳವನ್ನೂ ಬಿಟ್ಟು ಹೊರಡುವಾಗ ದಾರಿಯಲ್ಲಿ ಆತನೂ ನಮ್ಮ ಸಂಗಡ ಮಾತಾಡಿದಾಗ ನಮ್ಮ ಹೃದಯವು ನಮ್ಮಲ್ಲಿ ಕುದಿಯಿತಲ್ಲವೇ ಎಂಬುದಾಗಿ ನಮ್ಮ ಹೃದಯಗಳಲ್ಲಿ ಹೇಳಿಕೊಂಡು ಹೋಗುವಂತೆ ಕೃಪೆ ಮಾಡು ರೋಗಿಗಳನ್ನು ಬಾಧೆ ನೀನು ಸ್ವಸ್ಥಗೊಳಿಸು ನಂಬಿಕೆ ಕಳೆದುಕೊಂಡಿರುವವರಿಗೆ ನಂಬಿಕೆಯನ್ನು ಹೆಚ್ಚಿಸು ಆಯಾಸದಿಂದ ಕೆಳಗೆ ಜೋಲು ಬಿದ್ದಿರುವಂಥ ಹಸ್ತಗಳನ್ನು ಮೇಲಕ್ಕೆತ್ತಿಸು ಕರ್ತನಾದ ಕ್ರಿಸ್ತನ ಬರುವಿಕೆಯನ್ನೇ ನಾವು ಎದುರು ನೋಡುತ್ತಿರುವ ಹಾಗೆ ಕೃಪೆ ಮಾಡು ಅದು ಸಮೀಪವಾಗಿಯೇ ಇದೆ ಎಂಬುದಾಗಿ ನಾವೂ ನಂಬುತ್ತೇವೆ ಇವೆಲ್ಲವನ್ನೂ ಯೇಸುವಿನ ಹೆಸರಿನಲ್ಲಿಯೇ ಕೇಳಿಕೊಳ್ಳುತ್ತೇವೆ ಆಮೇನ್ ಕುಳಿತುಕೊಳ್ಳಿರಿ ಈ ರಾತ್ರಿಯಲ್ಲಿ ಸಂಕ್ಷಿಪ್ತವಾಗಿಯೇ ಮಾತನಾಡಲು ಪ್ರಯತ್ನ ಏಕೆಂದರೆ ಆರಾಧನೆಗೆಂದು ಅನೇಕರು ದೇಶದ ನಾನಾ ಭಾಗಗಳಿಂದ ಬಂದಿರುತ್ತಾರೆ ನಿಮ್ಮಲ್ಲಿ ಕೆಲವರು ಈ ಸಾಯಂಕಾಲದ ಆರಾಧನೆಗೆಂದು ತಡೆದು ನಿಂತಿದ್ದೀರಿ ನೀವು ಹೆಚ್ಚು ದೂರ ಪುನ ಹಿಂದಿರುಗಬೇಕಾಗಿ ಇರುವಿರಿ ಅದಕ್ಕೋಸ್ಕರವಾಗಿ ನಿಮ್ಮೆಲ್ಲರಿಗೆ ವಂದನೆಯನ್ನು ಹೇಳುತ್ತೇನೆ ಇಂದು ಬೆಳಿಗ್ಗೆ ಸಹೋದರ ಕೊಟ್ಟಂತ ಸಂದೇಶವನ್ನು ನಾನಾಗಿ ಕೇಳಬೇಕೆಂದು ಅಪೇಕ್ಷಿಸಿದೆನು ಅವರು ಕೊಟ್ಟಂಥ ಸಂದೇಶವನ್ನು ನಾನು ಅನೇಕ ಬಾರಿ ಕೇಳಿದ್ದುಂಟು ಆದರೆ ಇಂದು ಬೆಳಿಗ್ಗೆ ಅವರು ಕೊಟ್ಟಂಥ ಈ ಸಮಯಕ್ಕೆ ಯೋಗ್ಯವಾದ ಸಂದೇಶವನ್ನು ನಾನು ಗೌರವಿಸುವವನಾಗಿದ್ದೇನೆ ಈ ಮುಂಜಾನೆ ಅದನ್ನು ಕೇಳಲು ದೇವರಂದಲೇ ಪ್ರೇರಿತನಾಗಿದ್ದೇನೆಂದು ತಿಳಿದಿದ್ದೇನೆ ಅದು ಬಹಳ ಚೆನ್ನಾಗಿತ್ತು ಅವರ ಸಂದೇಶವನ್ನು ನೀವು ಬಂದು ಕೇಳಲು ಯಾಕೆ ಹಂಬಲಗೊಂಡದರಾಗಿದ್ದೀರಿ ಎಂಬುದು ನನಗೆ ಗೋಚರವಾಯಿತು ಅವರ ಸಂದೇಶವನ್ನು ಕೇಳುವುದರಿಂದ ದೇವರು ನಿಮಗೆ ಒಳ್ಳೆಯದನ್ನು ಮಾಡುತ್ತಾನೆ ನಾನು ಭೇಟಿ ಮಾಡಬೇಕೆಂದೆನಿಸಿ ಕೊಂಡವರುಗಳಲ್ಲಿ ಕೆಲವರನ್ನು ಇಂದು ಮುಂಜಾನೆಯೂ ಹಗಲಿನಲ್ಲಿಯೂ ಭೇಟಿ ಆದರೆ ಇನ್ನು ಅನೇಕಾನೇಕರನ್ನು ಭೇಟಿ ಮಾಡಬೇಕಾಗಿದೆ ಇತ್ರೋನನು ಒಮ್ಮೆ ಮೋಶೆಯ ಬಳಿ ನಿನಗೆ ಈ ಕೆಲಸ ಬಹುಕಷ್ಟವಾದದ್ದೂ ಎಂದನು ಮತ್ತು ಇಲ್ಲಿ ನಮ್ಮೊಂದಿಗೆ ಸಮಸ್ಯೆಗಳುಳ್ಳ ಅನೇಕ ಸಹೋದರರು ಇದ್ದಾರೆ ಮತ್ತು ಅವೆಲ್ಲವೂ ನ್ಯಾಯಬದ್ಧವಾದಂಥವುಗಳು ಅಲ್ಲದೆ ಅವುಗಳು ಜಾಗರೂಕತೆ ತಕ್ಕೊಳ್ಳಬೇಕಾದ ನಾಜುಕಾದ ಸಂಗತಿಗಳು ನಮ್ಮ ಬೋಧಕರು ಅಲ್ಲದೆ ಸಹೋದರ ಹಾಗೂ ನಮ್ಮ ನಂಬಿಕೆಯಲ್ಲಿರುವಂಥ ಅನೇಕ ಬೋಧಕರುಗಳು ನಿಮ್ಮ ಸಮಸ್ಯೆಗಳಿಗೆ ಮುಕ್ತಾಯವನ್ನು ಕಾಣಲು ನೀವು ಅವರ ಬಳಿಗೆ ಹೋಗಬೇಕೆಂದು ನಾನು ಶಿಫಾರಸ್ಸು ಮಾಡುತ್ತೇನೆ ಅವರು ನಿಮಗೆ ನೀವು ಮಾಡಬೇಕಾದ ಸರಿಯಾದ ವಿಷಯವನ್ನು ಹೇಳುವರು ಕೆಲವರಿಗೆ ಮಕ್ಕಳ ಮೂಲಕವಾಗಿ ವಿಶ್ವಾಸಿಗಳಲ್ಲದವರನ್ನು ವಿವಾಹ ಮಾಡಿಕೊಂಡ ತಪ್ಪಿಗೋಸ್ಕರ ತೊಂದರೆಗಳೂ ಉದ್ಭವಿಸಿರಬಹುದು ಈ ಬೌದ್ಧರು ಕ್ರಿಸ್ತನ ಸೇವಕರಾಗಿರುವುದರಿಂದ ಅವರು ನಿಮಗೆ ಇತರರು ಯಾವ ರೀತಿ ಮಾಡುವರೋ ಅದೇ ರೀತಿ ಸಹಾಯವನ್ನು ಮಾಡುವರು ಅವರ ಬಳಿಗೆ ಹೋಗಿರಿ ನಿಮಗೆ ಬೇಕಾದಂಥ ಸಹಾಯವನ್ನು ಅವರು ಮಾಡುತ್ತಾರೆಂಬುದು ಖಚಿತ ನಾನೊಬ್ಬನೇ ನಿಮ್ಮೆಲ್ಲರನ್ನೂ ಭೇಟಿ ಮಾಡುವುದು ಸಾಧ್ಯವಾಗದ ಕೆಲಸ ಎಲ್ಲಿಗೆ ಹೋದರೂ ಸಮಸ್ಯೆಗಳುಳ್ಳವರು ಇದ್ದೇ ಇರುತ್ತಾರೆ ಈ ಸಂಗತಿಗಳು ಹೆಚ್ಚು ಹೆಚ್ಚಾಗುತ್ತಲೇ ಇರುತ್ತವೆ ನೋಡಿರಿ ನಿಮ್ಮಲ್ಲಿ ಪ್ರತಿಯೊಬ್ಬರನ್ನು ವೈಯಕ್ತಿಕವಾಗಿ ಬೇಟ ಮಾಡಲು ಬಯಸುತ್ತೇನೆ ಆದರೆ ಅದು ಆಗದ ಕೆಲಸ ಆದರೆ ದೇವರೂ ತಾನೇ ಎಲ್ಲವನ್ನೂ ಸರಿಪಡಿಸಬೇಕೆಂದು ನಾನು ಯಾವಾಗಲೂ ನಿಮಗೋಸ್ಕರ ಆತನ ಬಳಿ ಭಿನ್ನವಿಸುತ್ತೇಲೇ ಇರುತ್ತೇನೆ ಇಂದಿನ ರಾತ್ರಿಯಲ್ಲಿ ವಚನದ ಕಡೆಗೆ ತಿರುಗಿ ಆದಿಕಾಂಡ ಮೂರನೇ ಅಧ್ಯಾಯದಿಂದ ಒಂದು ಭಾಗವನ್ನು ಓದಲು ಇಷ್ಟಪಡುತ್ತೇನೆ ಅದಾದ ನಂತರ ಮುಂಚಿನ ದಿನಗಳಲ್ಲಿ ನಾನು ನಿಮಗೆ ಬೋಧಿಸಿದವುಗಳನ್ನು ಮತ್ತೊಮ್ಮೆ ನಿಮ್ಮ ನೆನಪಿಗೆ ತರುತ್ತೇನೆ ನಾವು ಈ ಸ್ಥಳವನ್ನು ಬಿಟ್ಟು ಹೊರಡುವುದಕ್ಕೆ ಮುನ್ನ ಮೊದಲೇ ನಾವೂ ಅರಿತುಕೊಂಡವುಗಳಿಗಿಂತಲೂ ಈ ರಾತ್ರಿಯಲ್ಲಿ ವಿಷಯವನ್ನು ತೆಗೆದುಕೊಂಡು ಅದನ್ನು ಆ ಸೈತಾನನ ಇದೆನ್ ಎಂಬುದಾಗಿ ಸಂಬೋಧಿಸಲು ಇಚ್ಛಿಸುತ್ತೇನೆ ಸೈತಾನನ ಇದೇನ್ ಎಂಬುದು ಒರಟಾದ ಒಂದು ವಿಷಯವಾಗಿ ಇರುವುದು ಕಳೆದ ಭಾನುವಾರ ರಾತ್ರಿ ಮಾತಾಡಿದಂಥ ಆಲೋಚಿಸುವ ಮನುಷ್ಯನ ಸೋಸಿಕೆಯೂ ಪವಿತ್ರ ಮನುಷ್ಯನ ಸ್ವಾದವೂ ಎಂಬ ವಿಷಯಕ್ಕೆ ಇದು ಸರಿಸಮವಾದದ್ದು ಕೆಲವು ಸಮಯಗಳಲ್ಲಿ ಇಂಥ ಒರಟಾದ ಶಬ್ದಪ್ರಯೋಗಗಳು ನಮ್ಮ ಗಮನವನ್ನು ಕೆಲವು ಮುಖ್ಯವಾದ ಅಂಶಗಳಿಗೆ ಕೊಂಡೊಯ್ದು ದೇವರ ವಾಕ್ಯವನ್ನು ನಾವು ಇನ್ನೂ ಚೆನ್ನಾಗಿ ಆಳವಾಗಿ ಓದಲು ಸಹಾಯ ಮಾಡುತ್ತದೆ ನನ್ನ ಸಭೆಯವರು ಎಲ್ಲರೂ ಈ ರೀತಿಯಲ್ಲಿ ಓದಬೇಕೆಂದು ನಾನು ಇಷ್ಟಪಡುವವನಾಗಿದ್ದೇನೆ ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಆದ್ದರಿಂದ ದೇವರ ವಾಕ್ಯವನ್ನು ಶ್ರದ್ಧೆಯಿಂದ ಓದಿರಿ ದೇವರ ಕಣ್ಣನ್ನು ಹೊಂದಿರುವವರಾಗಿ ನೀವದನ್ನು ಓದುವುದಾದರೆ ಈ ವರ್ತಮಾನ ಕಾಲದಲ್ಲಿ ಹೇಗೆ ಜೀವಿಸಬೇಕಾಗಿರುವುದು ಎಂಬ ತಿಳುವಳಿಕೆಯನ್ನು ನಿಮ್ಮ ಬುದ್ಧಿ ಶಕ್ತಿಯಲ್ಲಿ ನೀವು ಹೊಂದಿಕೊಳ್ಳುವಿರಿ ಈ ರಾತ್ರಿ ನಿಮ್ಮ ಬಳಿ ನಾನು ಇದನ್ನು ಮಾಡಬಹುದು ಅದನ್ನು ಮಾಡಬಹುದು ಎಂಬುದಾಗಿ ಹೇಳಬಹುದು ಜನರೊಂದಿಗೆ ಮಾತನಾಡಲು ಅಲ್ಲದೆ ನಿಮ್ಮ ಪ್ರತಿಯೊಬ್ಬರೊಂದಿಗೆ ನಿಮ್ಮ ಮನೆಗೆ ಬರಲು ಆಶಿಸುವವನಾಗಿದ್ದೇನೆ ಇದು ಸತ್ಯವೆಂದು ದೇವರು ತಿಳಿದಿದ್ದಾನೆ ನಿಮ್ಮ ಒಬ್ಬೊಬ್ಬರ ಮನೆಗಳನ್ನು ಬೇಟಮಾಡಿ ಬೆಳಗಿನ ಉಪಹಾರವನ್ನು ಹೊಂದಿ ನಾಳೆ ನಿಮ್ಮೊಡನೆ ಅಲ್ಲಿನ ಬೇಟೆಗೆ ಹೊರಡಲು ನಾನು ಹಂಬಲಿಸುತ್ತೇನೆ ನಾನು ಇದನ್ನು ಬಯಸಿದರೂ ಅದು ನನ್ನಿಂದ ಆಗದು ಆರಾಧನೆಯ ನಂತರ ನಿಮ್ಮ ಪ್ರತಿಯೊಬ್ಬರ ಮನೆಗಳಿಗೂ ಹೋಗಿ ಸ್ವಲ್ಪ ಕುಳಿತು ನಿಮ್ಮೊಡನೆ ಮಾತನಾಡಿ ನಿಮ್ಮ ಕ್ಷೇಮವನ್ನು ವಿಚಾರಿಸಿ ದೇವರ ಕುರಿತಾಗಿ ಮಾತನಾಡಲು ನಾನು ಹಂಬಲಿಸುವವನಾಗಿದ್ದೇನೆ ಇದರ ವಿಷಯವಾಗಿ ತುಂಬಾ ಕುತೂಹಲವುಳ್ಳವನಾಗಿದ್ದೇನೆ ಇಲ್ಲಿ ಕುಳಿತಿರುವಂಥ ಪುರುಷರೇ ಮಹಿಳೆಯರೇ ಅದು ನಿಜವೆಂಬುದನ್ನು ದೇವರು ತಿಳಿದಿದ್ದಾನೆ ಆದರೆ ಅದು ನನ್ನಿಂದ ಸಾಧ್ಯವಾಗುವುದಿಲ್ಲ ನನಗೆ ಇದೆಲ್ಲ ಪ್ರಯಾಸವುಳ್ಳದ್ದಾಗಿದೆ ಈ ಇಂಥ ಕಾಲದಲ್ಲಿ ನಾನೊಬ್ಬ ಬಲಹೀನ ಮನುಷ್ಯನು ಒಂದು ಕಾರ್ಯವನ್ನು ಇಂದು ಮಾಡಬೇಕೆಂಬುದಾಗಿ ನಾನು ತೀರ್ಮಾನಿಸುವುದಾದರೆ ಅದನ್ನು ನಾನು ಹೇಗಾದರೂ ಮಾಡಿಬಿಡಬೇಕು ಇಲ್ಲವಾದರೆ ನಾಳೆ ಅದು ನನ್ನನ್ನು ಬಿಟ್ಟು ಮಿಲಿಯ ಮೈಲು ದೂರ ಹೊರಟು ಬಿಡಬಹುದು ಏನೋ ಒಂದು ವಿಷಯವು ಮಧ್ಯೆ ಬಂದು ಅದಕ್ಕೆ ಅಡ್ಡಮಾಡಬಹುದು ಆದುದರಿಂದಲೇ ಯಾವಾಗಲೂ ಬುದ್ಧಿಯುಳ್ಳವರಾಗಿ ಇರಬೇಕಾಗಿರುವುದು ಅವಶ್ಯವಾಗಿದೆ ಈ ಲೋಕದಲ್ಲಿ ನಾನು ಬಾಳುವವರೆಗೂ ಈ ಲೋಕವನ್ನು ಬಿಟ್ಟು ಹೋಗುವಾಗಲೂ ಸಭೆಗೆ ಸುವಾರ್ತೆಯನ್ನು ತಿಳಿಸಿ ಕರ್ತನಾದ ಯೇಸುಪ್ತಿಸ್ತನಿಗೆ ಗಣಮಾನವನ್ನು ಗಳಿಸುವಂತ ಎಲ್ಲವನ್ನೂ ಮಾಡಬೇಕೆಂಬುದೇ ನನ್ನ ನನ್ನ ಮುಖ್ಯ ಗುರಿಯಾಗಿದೆ ನಿಮಗೆ ಸಹಾಯಕವಾದವುಗಳನ್ನೇ ನಾನು ಬಂದು ಹೇಳಲಿಕ್ಕೆ ಪ್ರಯತ್ನ ಪಡುತ್ತೇನೆ ನಾನು ಮನೆಗೆ ಹೋಗಿ ಧ್ಯಾನಿಸಿ ದೇವರೇ ಜನರಿಗೆ ಸಹಾಯವಾಗುವ ಹಾಗೆ ಇಂದು ರಾತ್ರಿ ನಾನು ಏನನ್ನು ಹೇಳಬೇಕು ಎಂದು ಆತನ ಬಳಿ ಕೇಳಿಕೊಂಡ ನಂತರ ಅವುಗಳನ್ನು ನಿಮಗೆ ಎತ್ತಿ ಹೇಳಲಾರಂಭಿಸುತ್ತೇನೆ ಇಂದು ಬೆಳಗ್ಗೆ ಸಹೋದರನೇ ವಿಲ್ ನಮಗೆ ಕೊಟ್ಟಂತ ಸಾಮರ್ಥ್ಯವುಳ್ಳ ಸಂದೇಶವನ್ನು ಕೇಳಿದ ನಂತರ ಒಬ್ಬ ವೈದ್ಯನು ರೋಗವು ಏನೆಂಬುದನ್ನು ಪತ್ತೆಹೆಚ್ಚಿ ಬಿಡುತ್ತಾನೆ ಆದರೆ ಪಾತ್ರೆಯ ತುಂಬ ಚುಚ್ಚು ಮದ್ದನ್ನು ತೆಗೆದುಕೊಂಡು ಬರುವ ಮನುಷ್ಯನು ಚುಚ್ಚು ಮದ್ದನ್ನು ಕೊಡುತ್ತಾನೆ ಎಂದು ಆತನು ಹೇಳಿದ್ದು ಬಹಳ ಆಶ್ಚರ್ಯಕರವಾಗಿತ್ತು ಎಂದು ನಾನು ನೆನೆಸುತ್ತೇನೆ ಆ ಹೇಳಿಕೆಗಳು ಬಹಳ ಸುಂದರವಾದದ್ದೆಂದು ನಾನು ನೆನೆಸಿದೆನು ರೋಗವು ಏನೆಂಬುದು ಪತ್ತೆ ಹಚ್ಚಲ್ಪಟ್ಟ ನಂತರ ಚುಚ್ಚು ನಳಿಕೆಯ ಮೂಲಕ ಔಷಧಿಯನ್ನೂ ಕೊಡುವುದು ಅದು ಬಹಳ ಒಳ್ಳೆಯ ವಿಷಯವೇ ಸರಿ ಈ ಕಾಲಕ್ಕೆ ದೇವರು ಕೊಟ್ಟಂತ ವಾಗ್ದಾನವನ್ನು ನಿಮ್ಮ ಮುಂದೆ ತಂದು ನಿಮ್ಮನ್ನು ಉಪದೇಕಿಸಲು ನಿಮ್ಮೊಡನೆ ಮಾತನಾಡಲು ಇಷ್ಟಪಡುತ್ತೇನೆ ಮೊದಲಿದ್ದ ಕಾಲಗಳಲ್ಲಿ ಯಾರೂ ಹೇಗೆ ಇದ್ದರು ಎಂಬುದನ್ನು ಕುರಿತಲ್ಲ ಅದು ಆ ಕಾಲಗಳಿಗೆ ಸರಿಯಾಗಿ ಕಾಣಿಸಿತು ಆ ಸಂಗತಿಗಳನ್ನು ನಾವು ನೆನಪು ಮಾಡುವವರಾಗಿದ್ದೇವೆ ಆದರೆ ಈಗ ನಾನು ಬರೆದು ಗುರುತು ಮಾಡಿ ಇಟ್ಟರುವಂಥ ವೇದ ವಾಕ್ಯಗಳನ್ನು ನಿಮ್ಮ ತಿಳುವಳಿಕೆಗೆ ತಂದು ನಿಮ್ಮನ್ನು ಪ್ರಕಾಶಗೊಳಿಸಿ ಈಗ ನೀವು ಯುದ್ಧ ಮಾಡುವಂಥ ರಣರಂಗದಲ್ಲಿ ಉತ್ತಮವಾದ ಯುದ್ಧವೀರನಾಗಿ ಪರಿವರ್ತನೆಗೊಳ್ಳುವಂತೆಯೂ ಶತ್ರುವಿನ ತಂತ್ರೋಪಾಯಗಳನ್ನು ನೀವೂ ಕಲಿತುಕೊಂಡು ಅವನು ನಿಮ್ಮನ್ನು ಆಕ್ರಮಿಸುವುದಕ್ಕೆ ಮುನ್ನ ನೀವು ಅವನನ್ನು ತಡೆದು ನಿಲ್ಲಿಸುವಂತೆಯೂ ಸಹಾಯವಾಗಲೆಂದು ಬಯಸುತ್ತೇನೆ ಮಲ್ಲ ಯುದ್ಧದಲ್ಲಿ ನಿಮ್ಮ ಮೇಲೆ ಬರುವಂಥ ಹೊಡೆತಗಳನ್ನು ಸಾಧ್ಯವಾಗುವವರೆಗೂ ನಿಮ್ಮ ಮೇಲೆ ಬೀಳಾದ ಹಾಗೆ ತಡೆಯಲಿಕ್ಕೆ ಕಲಿತುಕೊಳ್ಳುವುದು ಮುಖ್ಯವಾದ ಸಂಗತಿಯಾಗಿದೆ ನಾವೂ ಈಗ ಜೀವಿಸಿರುವಂಥ ತುಂಬಿರುವಂತ ಮಹಾ ದಿನಗಳನ್ನು ಈಗ ಸ್ವಲ್ಪ ಸಮಯ ಗಮನಿಸೋಣ ದೇವರ ಮಕ್ಕಳು ಪ್ರತಿಯೊಬ್ಬರ ಕೈಯಿಂದ ಚಿತ್ರಹಿಂಸೆ ಮಾಡಲ್ಪಟ್ಟು ಕೊಲ್ಲಲ್ಪಟ್ಟದ್ದು ನಾನು ಚರಿತ್ರೆಯಲ್ಲಿ ಓದಿದ ಆ ದಿನಗಳಿಗಿಂತ ಹೆಚ್ಚಿನದಾದ ಹಿಂಸೆ ಇದ್ದ ದಿನಗಳೂ ಚರಿತ್ರೆಯಲ್ಲಿ ಬೇರೆಲ್ಲಿಯೂ ಇದೆ ಎಂದು ನಾನೂ ನಂಬುವುದಿಲ್ಲ ಆದರೆ ಶತ್ರುವಿನ ವಂಚನೆಯನ್ನು ನೋಡಲು ನಾವು ಜೀವಿಸುತ್ತಿರುವ ಈ ದಿನಗಳ ಹಾಗೆ ಇದುವರೆಗೂ ಯಾವ ದಿನವೂ ಇರುತ್ತಿರಲಿಲ್ಲ ಇವುಗಳು ಸೈತಾನನ ವಂಚನೆಯೂ ತಂತ್ರವೂ ತುಂಬಿರುವಂಥ ದಿನಗಳು ನಾನು ಅದನ್ನು ನೋಡುವಾಗ ಈ ದಿನಗಳಲ್ಲಿ ಕೈಸ್ತರು ಮುಂಚಿನ ಕಾಲಗಳಲ್ಲಿ ಬಾಳಿದಂತ ಕೈಸ್ತರಿಗಿಂತ ಹೆಚ್ಚಿನ ಗಮನವುಳ್ಳವನಾಗಿರುವುದು ಅವಶ್ಯಕವಾಗಿದೆ ಎಂದು ತಿಳಿಯುತ್ತೇನೆ ಈಗ ರೋಮನ್ ಸರ್ಕಾರದಿಂದ ಸಭೆಗೆ ಆದ ಹಿಂಸೆಯ ಹಿಂದಿನ ಕಾಲಗಳಲ್ಲಿ ಒಬ್ಬ ಕೈಸ್ತನು ತನ್ನ ಸಾಕ್ಷಿಯ ಸಲುವಾಗಿ ಕೈಸ್ತನೆನಿಸಿಕೊಂಡ ತಪ್ಪಿಗೋಸ್ಕರ ಕಂಡು ಹಿಡಿಯಲಟ್ಟು ಅವನು ಐರಂಗ ಸ್ಥಳಕ್ಕೆ ಹೋಗಿ ಸಿಂಹದ ಬಾಯಿಗೋ ಅಥವಾ ಇನ್ನಾವುದಕ್ಕೊ ಬಲಿಯಾಗುವನು ಆದರೆ ಅವನ ಆತ್ಮವೂ ರಕ್ಷಿಸಲ್ಪಟ್ಟಿತು ಯಾಕಂದರೆ ಅವನು ಪವಿತ್ರವಾದ ಕಳಂಕವಿಲ್ಲದ ದೇವರ ವಿಶ್ವಾಸಿಯು ಮತ್ತು ತನ್ನ ರಕ್ತದಿಂದ ಅವನ ಸಾಕ್ಷಿಯನ್ನು ಭದ್ರಪಡಿಸಿದವನೂ ಆಗಿದ್ದಾನೆ ಅವನ ನರನಾಡಿಗಳಲ್ಲಿ ರಕ್ತವೂ ಸುರಿದು ಬಂದತೆ ದೇಹದಲ್ಲಿ ಗಾಯಗಳಾದಂತೆ ರಕ್ತವೂ ಪೂರಾ ಸುರಿಸಲ್ಪಟ್ಟು ಕರ್ತನಾದ ಯೇಸುವೆ ನನ್ನಾತ್ಮವನ್ನು ಸ್ಥೀಕರಿಸುವೆಂದು ನಿಜ ವಿಶ್ವಾಸದಿಂದ ಕೂಗಿದನು ಆದರೆ ಈಗ ಸೈತಾನನ ವಂಚಿಸುವಿಕೆಯು ಕ್ರೈಸ್ತರಲ್ಲದವರನ್ನು ಕ್ರೈಸ್ತರನ್ನಾಗಿ ನಂಬುವ ಹಾಗೆ ಮಾಡುತ್ತದೆ ನೀವು ಮುದ್ರೆ ಹಾಕಬೇಕಾದ ಅಗತ್ಯವಿಲ್ಲ ಹಿಂಸೆಗೊಳಗಾದವರನ್ನು ತಮ್ಮ ಸಾಕ್ಷಿಯಿಂದ ಮುದ್ರಿಸಬೇಕಾದ ಕಾಲಕ್ಕಿಂತಲೂ ಅಧಿಕ ವಂಚಕರುಳ್ಳ ದಿನಗಳಾಗಿ ಈ ದಿನಗಳು ಗೋಚರವಾಗುತ್ತಿವೆ ಸೈತಾನನು ತನ್ನಿಂದ ಸಾಧ್ಯವಾಗುವವರೆಗೂ ತನ್ನ ವಂಚಕವಾದ ಬಲೆಗಳನ್ನು ಹಾಕುತ್ತಾನೆ ಅವನೊಬ್ಬ ಅವ ವಂಚಕನೇ ಸರಿ ನಾವು ಜೀವಿಸಿರುವ ಈ ದಿನಗಳು ಹೇಗೆ ಇರುತ್ತವೆಂಬುದಾಗಿ ಯೇಸುವು ಮತ್ತಾಯ ಇಪ್ಪತ್ನಾಲ್ಕೂರಲ್ಲಿ ಹೇಳಿದ್ದಾನೆ ಇದುವರೆಗೂ ಜೀವನದಲ್ಲಿ ನೋಡಿರದಂತ ವಂಚಕವಾದ ದಿನಗಳು ಎಷ್ಟು ಹತ್ತಿರವಾಗಿದೆಯೆಂದರೆ ಸಾಧ್ಯವಾಗುವುದಾದರೆ ಆರಿಸಿಕೊಳ್ಳಲ್ಪಟ್ಟವರೂ ಸಹ ವಂಚಿಸಲ್ಪಡುವಂಥ ದಿನಗಳಾಗಿವೆ ಈಗ ಈ ಕಾಲಕ್ಕೋಸ್ಕರವಾಗಿ ಸತ್ಯವೇದದಲ್ಲಿ ಹೇಳಲ್ಪಟ್ಟ ಕೆಲವು ಪ್ರವಾದನೆಗಳನ್ನು ನಾವು ಜೀವಿಸುತ್ತಿರುವ ಈ ದಿನಗಳೊಂದಿಗೆ ಹೋಲಿಸಿ ನೋಡೋಣ ಎರಡನೇ ತಿಮ್ಮೋತಿಯ ಮೂರನೆಯ ಅಧ್ಯಾಯದಲ್ಲಿ ಇದರ ಬಗ್ಗೆ ತಿಳಿದುಕೊಳ್ಳಬಹುದು ಈ ದಿನಗಳಲ್ಲಿ ಮನುಷ್ಯರು ದುಡುಕಿನವರು ಉಬ್ಜಿಕೊಂಡವರೂ ದೇವರನ್ನು ಪ್ರೀತಿಸುವವರಾಗಿರದೆ ಭೋಗಗಳನ್ನೇ ಪ್ರೀತಿಸುವವರಾಗಿಯೂ ಇರುತ್ತಾರೆಂಬುದಾಗಿ ಪ್ರವಾದಿಯು ಹೇಳಿದ್ದಾನೆ ಅದನ್ನು ಈ ಕಾಲಗಳೊಂದಿಗೆ ಸ್ವಲ್ಪ ಸಮಯಕ್ಕಾಗಿ ಹೋಲಿಸಿ ನೋಡೋಣ ವಿವರಿಸಲಿಕ್ಕೇ ಬೇಕಾದಷ್ಟು ವಿವರವಾಗಿ ಬೋಧಿಸಲು ಸಮಯವೂ ಇಲ್ಲದಿರುವುದರಿಂದ ಅದನ್ನು ಸಂಕ್ಷಿಪ್ತವಾಗಿಯೇ ನೋಡೋಣ ನೀವು ಮನೆಗೆ ಹೋಗಿ ಅದನ್ನು ವಿವರವಾಗಿ ಓದುವಾಗ ನೀವು ತಿಳುಕೊಳ್ಳಲಾಗುವಂತೆ ನಾನು ಅದನ್ನು ಕೇವಲ ಒತ್ತಿ ಹೇಳುವೆನು ದುಡುಕಿನವರು ಉಬ್ಬಿಕೊಂಡವರು ದೇವರನ್ನು ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸುವರು ಸಮಾಧಾನವಾಗದವರು ಚಾಡಿ ಹೇಳುವವರು ಒಳ್ಳೆಯದನ್ನು ಹಗೆ ಮಾಡುವವರು ಕೊನೆಯ ದಿನಗಳಲ್ಲಿ ಅಂದರೆ ಈ ದಿನಗಳಲ್ಲಿ ಇವುಗಳೂ ಸಂಭವಿಸುವುದೆಂದು ಆತ್ಮನು ಸ್ಪಷ್ಟವಾಗಿ ಪ್ರವಾದನೆಯನ್ನು ನುಡಿಯುತ್ತಾನೆ ಈಗ ಪ್ರಕಟಣೆ ಮೂರನೇ ಅಧ್ಯಾಯ ಹದ್ನಾಲ್ಕನೇ ವಾಕ್ಯದಲ್ಲಿ ಲವೋದಿಕಿಯ ಸಭೆಯ ಕಾಲದಲ್ಲಿ ಅಂದರೆ ಕೊನೆಯ ಕಾಲದಲ್ಲಿ ಸಭೆಯೂ ಹೇಗಿರುತ್ತದೆಂಬುದನ್ನು ತೋರಿಸುತ್ತದೆ ಅದು ಒಬ್ಬ ವಿಧವೆಯಂತೆಯೂ ಮತ್ತು ಅದಕ್ಕೆ ಯಾವುದೇ ಕೊರತೆಯಿಲ್ಲವೆಂದು ಅದು ಹೇಳಿಕೊಳ್ಳುತ್ತದೆ ತಾನು ಐಶ್ವರ್ಯವಂತನೂ ಎಲ್ಲಾ ಸೌಭಾಗ್ಯದಿಂದ ತುಂಬಿದವನು ಎಂಬುದಾಗಿ ಹೇಳಿಕೊಳ್ಳುತ್ತದೆ ಆದರೆ ನಿಜವಾಗಿಯೂ ದೌರ್ಭಾಗ್ಯವುಳ್ಳವನು ಪರಿತಪಿಸಲ್ಪಡುವಂಥವನು ದರಿದ್ರನೂ ಕುರುಡನೂ ಬೆತ್ತಲೆಯವನೂ ಆಗಿರುವುದನ್ನು ತಿಳಿಯದೆಯೇ ಇರುತ್ತದೆ ಆತನು ಈ ಕಾಲದ ಸಭೆಗೆ ಇವುಗಳನ್ನು ಹೇಳುತ್ತಾನೆಂಬುದನ್ನು ಜ್ಞಾಪಿಸಿಕೊಳ್ಳಿರಿ ದುಃಖಿತನೂ ಕುರುಡನೂ ಬೆತ್ತಲೆಯವನೂ ಆಗಿದ್ದು ಅದನ್ನು ಸಭೆಯೂ ಅರಿಯದೆಯೇ ಇರುವುದು ಕಡೆಯ ಶಬ್ದವು ಅದು ಬಹಳ ಎದ್ದು ಕಾಣವಂತದ್ದಾಗಿರುತ್ತದೆ ಅವರು ಆತ್ಮನಿಂದ ಹೆಚ್ಚಾಗಿ ತುಂಬಿಸಲ್ಪಟ್ಟು ಎಂಬುದಾಗಿ ಯೋಚಿಸುತ್ತಾರೆ ಲವೋದಿಕಿಯ ಸಭೆಯ ಕಾಲವು ಅದು ಪೆಂತೆಕೋಸ್ತು ಸಭೆಯ ಕಾಲವಾಗಿದೆ ಕಾರಣ ಅದುವೇ ಕೊನೆಯ ಸಭೆಯ ಕಾಲವಾಗಿದೆ ಲೂಥರನೊಂದಿಗೆ ಅವನ ಕಾಲದ ಸಂದೇಶವಿತ್ತು ವೆಸ್ಲಿಯೊಂದಿಗೆ ಅವನ ಕಾಲದ ಸಂದೇಶವಿತ್ತು ಪೆಂತೆಕೋಸ್ತರೊಂದಿಗೆ ಅವರ ಕಾಲದ ಸಂದೇಶವಿತ್ತು ನೀನು ಬೆಚ್ಚಗೂ ಇಲ್ಲದೆ ತಣ್ಣಗೂ ಬೆಚ್ಚಗಿರುವುದರಿಂದ ಎಂಬುದಾಗಿ ಹೇಳಲ್ಪಟ್ಟಿದೆ ಹೊರಗಿನ ದೇಹೋತ್ಸಾಹಗಳು ಸುವಾರ್ತೆಯನ್ನು ಕುರಿತು ಸ್ವಂತ ಕಲ್ಪನೆ ಅದಕ್ಕೆ ಆತನು ನೀನು ಹಾಗೆ ಇರುವುದರಿಂದ ನಿನ್ನನ್ನು ನನ್ನ ಬಾಯೊಳಗಿಂದ ಕಾರುವೆನು ಎಂದು ಹೇಳಿದನು ಬೇರೆ ರೀತಿಯಲ್ಲಿ ಹೇಳುವುದಾದರೆ ಸಭೆಯನ್ನು ಆ ಸ್ಥಿತಿಯಲ್ಲಿ ನೋಡಲು ಆತನಿಗೆ ಅಸಹ್ಯವಾಗಿ ತೋರಿತು ಸಭೆಯೂ ಸಹ ಆತನನ್ನು ಹೊರಕ್ಕಾರಿಬಿಟ್ಟತು ಎಂಬುದನ್ನು ನೆನಪಿನಲ್ಲಿಡಿರಿ ಈ ಭಯಂಕರವಾದ ಲವೋದಿಕಿಯ ಸಭೆಯ ಕಾಲದಲ್ಲಿ ಆತನು ಸಭೆಯ ಹೊರಗೆಯೇ ನಿಂತುಕೊಂಡು ಒಳಗೆ ಬರುವುದಕ್ಕೆ ಪ್ರಯತ್ನಿಸುತ್ತಿದ್ದಾನೆ ಈ ಪ್ರಪಂಚದ ದೇವರಾದವನು ಇಂದು ಇಂದಿನ ಲೋಕದಲ್ಲಿ ಆರಾಧಿಸಲ್ಪಡುವ ವ್ಯಕ್ತಿಯೆಂದರೆ ಸೈತಾನನು ಸೈತಾನನನ್ನೇ ತಾವೂ ಆರಾಧಿಸುತ್ತೇವೆಂಬುದಾಗಿ ಜನರು ಅರಿಯದೆಯೇ ಇದ್ದಾರೆ ಆದರೆ ಅದು ಸೈತಾನನು ತನ್ನೇ ಸಭೆಯ ರೀತಿಯಲ್ಲಿ ತೋರಿಸಿಕೊಳ್ಳುತ್ತಾನೆ ನೋಡಿರಿ ಸಭೆಯ ಮುಖಾಂತರ ದೇವರನ್ನು ಆರಾಧಿಸುವುದಾಗಿ ಅವರು ಎನಿಸಿಕೊಂಡಿದ್ದಾರೆ ಆದರೆ ನಿಜವಾಗಿಯೂ ಸೈತಾನನನ್ನೇ ಅವರು ಸೇವಿಸುತ್ತಾರೆ ಆದರೆ ಸೈತಾನನು ಈ ಉಪಾಯವನ್ನು ಕೈಗೊಂಡವನಾಗಿದ್ದಾನೆ ಓ ಸ್ವಲ್ಪ ತಡೆಯಿರಿ ನಾವು ದೇವರ ವಾಕ್ಯವನ್ನೇ ಪ್ರಸಂಗಿಸುತ್ತೇವೆ ಎಂದು ನೀವು ಹೇಳಬಹುದು ಈ ರಾತ್ರಿಯಲ್ಲಿ ನಾನು ಪ್ರಸಂಗಿಸುವಂತ ಈ ವಿಷಯವನ್ನು ಸ್ವಲ್ಪ ನೋಡಿರಿ ದೇವರ ವಾಕ್ಯವನ್ನು ಮೊತ್ತಮೊದಲಾಗಿ ಅವ್ವಳಿಗೆ ಸಂದೇಶಿಸಿದ್ದು ಸೈತಾನನೆ ದೇವರು ಹೇಳಿದ್ದಾನೆ ನೋಡಿರಿ ಆ ಕಾಲಕ್ಕೆ ತಕ್ಕುದಾದ ವೇದವಾಕ್ಯವನ್ನು ಅವನು ತಪ್ಪಾಗಿ ವಿವರಿಸಿದನು ಏಸುವು ಮಾಡಿದ ಎಲ್ಲವೂ ಸಹ ಸರಿಯೆಂಬುದಾಗಿ ಅವನು ನಿಮಗೆ ಹೇಳುತ್ತಾನೆ ಮೋಶೆಯು ಮಾಡಿದಂತ ಎಲ್ಲಾ ಸಂಗತಿಗಳು ಸರಿಯಾಗಿವೆ ಎಂದು ಅವನು ನಿಮಗೆ ತಿಳಿಸುವನು ಆದರೆ ಈ ಕಾಲಕ್ಕೆಂದು ಕೊಡಲ್ಪಟ್ಟ ವಾಗ್ದಾನಗಳನ್ನು ನೀವು ನಂಬಿಕೆಯಿಂದ ಕೈಕೊಳ್ಳುವುದಾದರೆ ಅವುಗಳು ಬೇರೊಂದು ಕಾಲಕ್ಕಾಗಿ ಇವೆ ಎಂಬುದಾಗಿ ಹೇಳಿ ಜನರನ್ನು ತಪ್ಪಾಗಿ ನಂಬುವ ಹಾಗೆ ಮಾಡುತ್ತಾನೆ ಅವನು ಅಷ್ಟನ್ನೇ ಮಾಡುವನು ದೇವರ ವಾಕ್ಯದೊಂದಿಗೆ ನೀವು ಒಂದು ಶಬ್ದವನ್ನು ಕೂಡಿಸಲು ಕಡಿಮೆ ಮಾಡಲು ಸಾಧ್ಯವಿಲ್ಲ ಆದರೆ ಸೈತಾನನು ಅದನ್ನೇ ಮಾಡುತ್ತಾ ಬರುತ್ತಿದ್ದಾನೆ ದೇವರನ್ನು ಆರಾದಿಸುವೆ ಆರಾಧಿಸುವವೆಂಬುದಾಗಿ ಜನರು ಭಾವಿಸಿ ಅರಿವಿಲ್ಲದೆ ಸೈತಾನನನ್ನು ಆರಾದಿಸುತ್ತಾರೆ. ಎರಡೂನೇ ತೆಸಲೋನಿಕದಲ್ಲಿ ನುಡಿಯಲ್ಪಟ್ಟ ಪ್ರವಾದನೆಯ ಮುಕಾಂತರ ನಮಗೆ ಎಚ್ಚರಿಕೆಯ ಕೊಡಲ್ಪಟ್ಟಂತೆ ಅದನ್ನು ಸ್ವಲ್ಪ ಓದೋಣ ಎರಡೂನೇ ತೆಸಲೋನಿಕ ಎರಡನೇ ಅಧ್ಯಾಯ ಅದನ್ನು ತೆರೆಯಲು ಪ್ರಯತ್ನಿಸೋಣ ಎರಡೂನೇ ತೆಸಲೋನಿಕದಲ್ಲಿ ಓದಲು ಬಯಸುವವನಾಗಿದ್ದೇನೆ ಸಹೋದರೇ ನಮ್ಮ ಕರ್ತನಾದ ಕ್ರಿಸ್ತನ ಪ್ರತ್ಯಕ್ಷತೆಯ ವಿಷಯವಾಗಿಯೂ ನಾವು ಆತನ ಬಳಿಯಲ್ಲಿ ಕೂಡಿಕೊಳ್ಳುವುದರ ವಿಷಯವಾಗಿಯೂ ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ ಕರ್ತನ ಪ್ರತ್ಯಕ್ಷತೆ ಆತನ ಬಳಿಯಲ್ಲಿ ಕೂಡಿಕೊಳ್ಳುವುದನ್ನು ನೋಡುವಂತಾದ್ದು ಈ ಕಡೆ ದಿನಗಳಲ್ಲಿ ದೇವರೂ ತನ್ನ ಜನರನ್ನು ಆತನೊಂದಿಗೆ ಕೂಡಿಸಿಕೊಳ್ಳುವಂತೆ ಕರ್ತನ ಬಳಿಗೆ ಜನರೂ ಕೂಡಿಕೊಳ್ಳುವರು ಸಂಸ್ಥಾಪನೆಗಳಲ್ಲಿ ಅಲ್ಲ ಕರ್ತನ ಬಳಿಗೆ ಆತನ ಬಳಿಯಲ್ಲಿ ಕೂಡಿಸಲ್ಪಡುವುದು ಕರ್ತನ ದಿನವು ಈಗಲೇ ಹತ್ತಿರವಾಯಿತೆಂಬುದಾಗಿ ದೇವರಾತ್ಮ ಪ್ರೇರಿತವಾದ ನುಡಿ ಇದೆಯೆಂದಾಗಲಿ ಪೌಲನು ಹಾಗೆ ಹೇಳಿದನೆಂದಾಗಲಿ ಪೌಲನು ಹಾಗೆ ಬರೆದನೆಂದಾಗಲಿ ಯಾರಾದರೂ ಹೇಳಿದರೂ ನೀವು ಬೇಗನೆ ಬುದ್ಧಿಗೆಟ್ಟು ಚಂಚಲರಾಗಿ ಕಳವಳಪಡಬೇಡಿರಿ ಯಾರೂ ಯಾವ ವಿಧದಲ್ಲಿಯೂ ನಿಮ್ಮನ್ನು ಮೋಸಗೊಳಿಸದಂತೆ ನೋಡಿಕೊಳ್ಳಿರಿ ಯಾಕಂದರೆ ಮೊದಲು ಮತಭ್ರಷ್ಟತೆಯು ಅಧರ್ಮ ಸ್ವರೂಪನು ಬೈಲಿಗೆ ಬಂದ ಹೊರತು ಆ ದಿನವೂ ಬರುವುದಿಲ್ಲ ಯಾವುದು ದೇವರೆನಿಸಿಕೊಳ್ಳುತ್ತದೋ ಯಾವುದು ಪೂಜೆ ಹೊಂದುತ್ತದೋ ಅದನ್ನೆಲ್ಲ ನಾಶನಕ್ಕೆ ಅಧೀನಾದ ಆ ಪುರುಷನು ಎದುರಿಸಿ ಅದಕ್ಕಿಂತ ಮೇಲಾಗಿ ತನ್ನನ್ನು ತಾನೆ ಹೆಚ್ಚಿಸಿಕೊಂಡು ತಾನು ದೇವರೆಂದು ಹೇಳಿಕೊಂಡು ದೇವರ ಗರ್ಭಗುಡಿಯಲ್ಲೇ ಕೂತುಕೊಳ್ಳುತ್ತಾನೆ ಇಂದಿನ ಸಭೆಯ ವಂಚನೆಗಳು ನೋಡಿರಿ ನಾಶನದ ಪುತ್ರನು ಅಂದರೆ ಸೈತಾನನು ನಾಶನದ ಪುತ್ರನಾದ ಸೈತಾನನು ಈ ದಿನಗಳಲ್ಲಿ ಜನರು ಸೈತಾನನನ್ನು ಆರಾಧಿಸುತ್ತಾ ದೇವರನ್ನೇ ಆರಾಧಿಸುವುದಾಗಿ ತಪ್ಪಾಗಿ ಎನಿಸಿಕೊಂಡಿದ್ದಾರೆ ಅವರು ಸಂಸ್ತಾಪನ ಪ್ರಮಾಣಗಳಿಂದ ಮನುಷ್ಯನಿಂದ ಆರಂಭಿಸಲ್ಪಟ್ಟ ಸಂಸ್ಥಾಪನೆಗಳ ಮುಕಾಂತರ ಸೈತಾನನ್ನು ಆರಾಧಿಸುತ್ತಾರೆ ಇವುಗಳೆಲ್ಲವೂ ಜನರನ್ನು ಇದುವರೆಗೂ ಲೋಕವು ಎಂದು ನೋಡಿರದ ವಂಚನೆಯೊಳಕ್ಕೆ ಪ್ರವೇಶಿಸಿದೆ ಈ ಕಾಲಕ್ಕೆಂದೇ ವಾಗ್ದಾನ ಮಾಡಲ್ಪಟ್ಟ ದೇವರ ವಾಕ್ಯವು ಎಷ್ಟೊಂದು ಸೂಚಕ ಕಾರ್ಯಗಳಿಂದಲೂ ಅದ್ಭುತಗಳಿಂದಲೂ ಖಚಿತವಾದರೂ ಅವರು ಅದನ್ನು ನಂಬುವುದಿಲ್ಲ ಇದು ಏಕೆ ಹೀಗೆಂದು ನಾವು ಆಶ್ಚರ್ಯಗೊಳ್ಳುತ್ತೇವೆ ಏಕೆ ಜನರು ಅದನ್ನು ನಂಬಲಾರರು ಒಂದು ಕಾರ್ಯವನ್ನು ನಡೆಸುವೆನೆಂದು ದೇವರು ವಾಗ್ದಾನವನ್ನು ಕೊಟ್ಟು ಅದನ್ನು ನೆರವೇರಿಸಿದರು ಜನರು ಅದಕ್ಕೆ ಹಿಂಜರಿದು ಬೇರೆಡೆಗೆ ತೆರಳುತ್ತಾರೆ ದೇವರು ಹೇಳಿದ್ದನ್ನು ಖಂಡಿತವಾಗಿ ಆತನು ನೆರವೇರಿಸುವನೆಂದು ಅವ್ವಳು ಅರಿತಿದ್ದಳು ಆದರೆ ಆಕೆಯು ಆತನ ಮಾತಿಗೆ ಕಿವಿಕೊಡದೆ ಹಿಂಜರಿದಳು ಇತರ ಕಾಲಗಳಲ್ಲಿಯೂ ಇದು ಇದೇ ರೀತಿಯಾಗಿತ್ತು ಎಂದು ನೆನ್ಪಿನಲ್ಲಿಡಿರಿ ಪ್ರತಿಯೊಂದು ಕಾಲದಲ್ಲಿಯೂ ಯಾವ ರೀತಿ ಇತ್ತೆಂದರೆ ಸೈತಾನನು ಆ ವಾಕ್ಯವನ್ನು ಅವರಿಗೆ ವ್ಯತಿರಿಕ್ತವಾದ ರೀತಿಯಲ್ಲಿ ತೋರಿಸುವನು ಅವರು ಬೇರೆ ಕಾಲವನ್ನು ನೋಡುವಂತೆ ಮಾಡುವನು ನೋಡಿರಿ ಯೇಸು ಈ ಲೋಕದಲ್ಲಿದ್ದ ಕಾಲದಲ್ಲಿ ಸೈತಾನನು ಯೇಹೂದ ವೇದ ಪಾರಂಗತರಲ್ಲೂ ಗುರುಗಳಲ್ಲಿಯೂ ಬೋಧಕರುಗಳಲ್ಲಿಯೂ ಕೂಡಿಕೊಂಡಿದ್ದನು ಮನುಷ್ಯಕುಮಾರನು ಆ ದಿನದಲ್ಲಿ ಪ್ರಕಟಿಸಲ್ಪಡುವನು ಆತನು ತನ್ನನ್ನು ಪ್ರಕಟಪಡಿಸಿಕೊಳ್ಳುವನು ಎಂಬ ದೇವರ ಖಚಿತವಾಗಿ ಬೋಧಿಸಲ್ಪಟ್ಟ ನಂತರವೂ ಸೈತಾನನು ಅವರೊಳಗೆ ವಾಸವಾಗಿದ್ದು ಮೋಶೆಯ ನಿಯಮಗಳನ್ನು ಕೈಗೊಳ್ಳುವಂತೆ ಉತ್ತೇಜಿಸಿದನು ನೋಡಿರಿ ಅವರು ಧಾರ್ಮಿಕರಾಗಿ ಕಾಣಬರುವವರೆಗೆ ಮತ್ತು ಮೋಶೆಯ ನಿಯಮದಲ್ಲಿರುವವರೆಗೆ ಎಲ್ಲವೂ ಸರಿಯಾಗಿ ಕಾಣಿಸುತ್ತಿತ್ತು ಅವನು ಅವರ ಮನುಷ್ಯ ಮನುಷ್ಯಕುಮಾರನು ಗೋಚರಿಸಲ್ಪಡುವನೆಂದು ಹೇಳುವ ವೇದವಾಕ್ಯವು ಸರಿಯೇ ಆದರೆ ಆತನು ಅವನಲ್ಲ ಎಂದನು ಎಷ್ಟೊಂದು ಮೋಸಗೊಳ್ಳುವಂಥದ್ದು ನೋಡಿರಿ ಅದುವೇ ಆ ನಿಜವಾದ ವಂಚಿಸುವ ದಿನವಾಗಿದೆ ಸೈತಾನನು ಮೊದಲಿನಿಂದಲೂ ಮತ್ತು ಈಗಲೂ ತನ್ನ ರಾಜ್ಯವನ್ನು ಈ ಲೋಕದಲ್ಲಿ ಸ್ಥಾಪಿಸುತ್ತಲೇ ಬರುತ್ತಿದ್ದಾನೆ ಕ್ರೈಸ್ತನಲ್ಲದ ಒಬ್ಬ ವ್ಯಾಪಾರಿಯ ಹಾಗೆ ಅವನು ತನ್ನ ರಾಜ್ಯವನ್ನು ಸ್ಥಾಪಿಸಲಿಕ್ಕೇ ಯತ್ನಿಸುತ್ತಾನೆ ಅದಕ್ಕೋಸ್ಕರವಾಗಿಯೇ ಅವನು ಇದೆಲ್ಲವನ್ನೂ ಮಾಡುತ್ತಿರುತ್ತಾನೆ ತಪ್ಪಾದಂತಹಾದಿಯಲ್ಲಿ ನೀವು ನುಗ್ಗಬೇಕೆಂದು ಅವನು ತಾನು ಮಾಡಬಲ್ಲ ಎಲ್ಲಾ ತರಹದ ಯೋಜನೆಯನ್ನೂ ಮಾಡುತ್ತಾನೆ ತಪ್ಪಾದ ಮಾರ್ಗದಲ್ಲಿ ನೀವು ಹೋಗುವುದರಿಂದ ವೈಯಕ್ತಿಕವಾಗಿ ಅವನಿಗೆ ಲಾಭವಿರುವುದಾದರೆ ಅದರ ಸತ್ಯವನ್ನು ನೀವು ಕಾಣಲಿಕ್ಕೆ ಸಾಧ್ಯವಾಗದ ಹಾಗೆ ಅವನಿಂದ ಸಾಧ್ಯವಾಗುವಂಥ ಎಲ್ಲಾ ಸಂಗತಿಗಳನ್ನು ಅವನು ತೋರಿಸುತ್ತಾನೆ ಏಕೆಂದರೆ ಅವನು ಕೇವಲ ತನ್ನ ವಿಷಯವಾಗಿಯೇ ಅನುಕಂಪವುಳ್ಳವನು ಅವನು ಅನೇಕ ಸುಳ್ಳುಗಳನ್ನು ಹೇಳಿ ಮೋಸಗೊಳಿಸುವುದರಿಂದ ಅವನಿಗೆ ವೈಯಕ್ತಿಕ ಲಾಭವೂ ಇದೆ ಆದ್ದರಿಂದಲೇ ಸೈತಾನನು ಇವುಗಳನ್ನು ಮಾಡಿದ್ದಾನೆ ದೇವರು ತನ್ನ ವಾಕ್ಯದಲ್ಲಿ ಹೇಳಿದಂತೆ ಅವನು ಈ ಸೇವೆಯ ಮುಖಾಂತರವೇ ಕ್ರಿಯೆ ನಡೆಸಿಕೊಂಡು ಬರುತ್ತಾನೆ ಏದೆನ್ ತೋಟದಲ್ಲಿ ಅವನು ಮತ ಸಂಬಂಧವಾದಂಥ ವಂಚನೆಯ ಮೂಲಕ ಆರಂಭಿಸಿದನು ಮತ್ತು ಅಂದಿನಿಂದಲೇ ಅದು ಮುಂದುವರಿಯುತ್ತಾ ಬಂತು ಕಮ್ಯುನಿಸ್ಟ್ ಮತವನ್ನು ಸ್ಥಾಪಿಸುವುದರ ಮೂಲಕವಲ್ಲ ಇದ್ದಕ್ಕೂ ಕಮ್ಯುನಿಸ್ಟಿಗೂ ಯಾವುದೇ ರೀತಿಯ ಸಂಬಂಧವೂ ಇಲ್ಲ ನೀವು ಗಮನಹರಿಸಬೇಕಾದದ್ದು ಇಂದಿನ ಸಭೆಗಳು ನೋಡಿರಿ ಆಯ್ದುಕೊಳ್ಳಲ್ಪಟ್ಟವರನ್ನು ಕಮ್ಯುನಿಸ್ಟರು ವಂಚಿಸಲಾರರು ಕೇವಲ ಸಂಪ್ರದಾಯ ಸಭೆಗಳು ಮಾತ್ರವೇ ಅವರನ್ನು ವಂಚಿಸಲೋ ಸಾಧ್ಯ ಅದು ಕಮ್ಯುನಿಸ್ಟರಲ್ಲ ಅವರು ದೇವರೇ ಇಲ್ಲ ಎಂಬುದಾಗಿ ಹೇಳುವವರು ಎಂದು ನಾವು ತಿಳಿದಿದ್ದೇವೆ ಅವರು ಕ್ರಿಸ್ತವಿರೋಧಿಗಳು ಮೂಲತತ್ವದ ಆಧಾರದ ಮೇಲೆ ಅವರು ಕ್ರಿಸ್ತ ವಿರೋಧಿಗಳೂ ಸರಿ ಆದರೆ ನಿಜವಾದ ಕ್ರಿಸ್ತ ವಿರೋಧಿಗಳು ಅವರಲ್ಲ ಅಂತಿಕ್ರಿಸ್ತನು ಧರ್ಮನಿಷ್ಠೆಯುಳ್ಳವನು ಅವನು ಭಕ್ತಿಯುಳ್ಳವನಾಗಿ ಆದಿಯಲ್ಲಿ ದೇವರ ಮಾತುಗಳನ್ನು ಸೈತಾನನು ಬಳಸಿದಂತೆ ಅವನೂ ಸಹ ವೇದವಾಕ್ಯಗಳನ್ನು ಎತ್ತಿ ಹೇಳುತ್ತಾನೆ ಅದು ಸರಳವಾಗಿ ಕಾಣುವಂತೆ ಮಾಡುತ್ತಾನೆ ಸೈತಾನನು ಹವಳ ತೋಟದಲ್ಲಿರುವ ಸಕಲವಿದ ವೃಕ್ಷಗಳ ಫಲಗಳನ್ನು ತಿನ್ನಬಾರದೆಂದು ದೇವರು ಹೇಳಿದ್ದುಂಟೋ ಎಂದು ಕೇಳಿದನು ಅದಕ್ಕವಳು ನಾವು ತೋಟದಲ್ಲಿರುವ ವೃಕ್ಷಗಳ ಫಲಗಳನ್ನು ತಿನ್ನಬಹುದು ಆದರೆ ತೋಟದ ಮಧ್ಯದಲ್ಲಿ ಒಂದು ವೃಕ್ಷವು ಉಂಟು ಅದರ ಫಲಗಳನ್ನು ಮಾತ್ರ ನಾವು ತಿನ್ನಕೂಡದೆಂದೂ ಅದನ್ನು ಮುಟ್ಟಲೂ ಕೂಡದೆಂದು ದೇವರು ಅಪ್ಪಣೆ ಮಾಡಿದ್ದಾನೆ ಏಕೆಂದರೆ ಅದನ್ನು ಮಾಡುವ ಆ ದಿನದಲ್ಲಿ ನಾವು ಸಾಯಸಾಯುವೆವು ಎಂದಳು ಅವನು ಆಕೆಯೊಡನೆ ನೀವು ಖಂಡಿತ ಸಾಯಲಾರಿರಿ ದೇವರು ಏಕೆ ಹೇಳಿದನೆಂಬುದರ ಕಾರಣವನ್ನು ನಾನು ಹೇಳುತ್ತೇನೆ ಎಂದನು ನೋಡೀರಿ ಅವನು ಒತ್ತಿ ಹೇಳಿದ್ದು ಸತ್ಯವೇ ಆಗಿತ್ತು ಅವನು ಅದು ನಿಮ್ಮ ಕಣ್ಣುಗಳನ್ನು ತೆರೆಯುವುದು ನೀವು ಒಳ್ಳೆದರ ಕೆಟ್ಟದರ ಭೇದವನ್ನು ಅರಿತವರಾಗುವಿರಿ ಅದನ್ನು ಮಾಡುವುದಾದರೆ ಆಗ ನೀವು ದೇವರ ಹಾಗಾಗುವಿರಿಯೇ ಎಂಬುದಾಗಿ ಹೇಳಿದನು ಅದನ್ನೇ ಅವನು ಮಾಡಲಿಕ್ಕೇ ಇಚ್ಛಿಸುತ್ತಾನೆ ಅವನು ಅದನ್ನೇ ಮಾಡುತ್ತಾ ಬರುತ್ತಿದ್ದಾನೆ ಏದೆನ್ ತೋಟದಲ್ಲಿ ಮತ ಸಂಬಂಧವಾದ ವಂಚನೆಯು ಆರಂಭವಾಗಿ ಅಂದಿನಿಂದ ಇಂದಿನವರೆಗೂ ಅದು ನಡೆಯುತ್ತಲೇ ಬರುತ್ತಾಯಿದೆ ಆದಾಮನ ಕಾಲದಲ್ಲಿ ವಂಚನೆಯೂ ಉಂಟಾಗಿತ್ತು ನೋಹನ ಕಾಲದಲ್ಲಿಯೂ ಸಹ ವಂಚನೆಯೂ ಕಾಣಿಸಿತು ಯೇಸುವಿನ ಕಾಲದಲ್ಲಿಯೂ ಸಹ ಹಾಗೆಯೇ ತೋರಿತು ಇಂದಿಗೂ ಅದುವೇ ನಡೆಯುತ್ತಿದೆ ಅದೇ ರೀತಿಯ ಧಾರ್ಮಿಕವಾಗಿ ಕಾಣುವ ವಂಚನೆ ಕರ್ತನು ಈ ಲೋಕವನ್ನು ಆತನ ಅಧಿಕಾರದಲ್ಲಿ ಹೊಂದಿದ್ದಾಗ ದೇವರ ಮಾತುಗಳು ತಿರಸ್ಕರಿಸಲ್ಪಟ್ಟದ್ದಕ್ಕಾಗಿ ಸೈತಾನನು ಅಧಿಕಾರವನ್ನು ಕೈಗೊಂಡವನಾದನು ಒಂದು ಸಮಯದಲ್ಲಿ ದೇವರು ಈ ಭೂಮಿಯನ್ನು ಆತನ ಅಧಿಕಾರದಲ್ಲಿ ಒಳಪಡಿಸಿಕೊಂಡಿದ್ದನು ಅದರ ಸುತ್ತು ದಾರಿಯಲ್ಲಿ ಅದನ್ನು ಇಟ್ಟಿದ್ದನು ಆ ದಾರಿಯಲ್ಲಿ ಅದು ಸುತ್ತುಹಾಕುವ ಹಾಗೆ ಮಾಡಿದನು ಎಲ್ಲವನ್ನೂ ಸಹ ಆತನು ಮಾಡಿದನು ಮತ್ತು ಅದು ಆತನ ವಶದಲ್ಲಿ ಇತ್ತು ಸೈತಾನನು ಅಧಿಕಾರವನ್ನು ವಹಿಸಿಕೊಂಡ ನಂತರ ಏನೂ ಸಂಭವಿಸಿತ್ತೆಂಬುದನ್ನು ಈಗ ಸ್ವಲ್ಪ ಗಮನಿಸೋಣ ಈ ಭೂಮಿಯನ್ನು ನಿರ್ಮಿಸಿ ಮುಗಿಸಲು ದೇವರಿಗೆ ಆರು ವರ್ಷಗಳು ಹಿಡಿದವು ಅಷ್ಟೊಂದು ವರ್ಷಗಳು ಆತನಿಗೆ ಬೇಕಾಗಿಲ್ಲ ಆದರೆ ಆತನು ಅಷ್ಟೊಂದು ಸಮಯವನ್ನೇ ತೆಗೆದುಕೊಂಡನು ಹೌದು ಆರು ವರ್ಷಗಳು ಏಕೆಂದರೆ ಪರಲೋಕದಲ್ಲಿ ಒಂದು ದಿನವೂ ಭೂಲೋಕದಲ್ಲಿ ಸಾವಿರ ವರ್ಷದ ಕಾಲವೆಂದು ನಮಗೆ ತಿಳಿಸಲ್ಪಟ್ಟಿದೆ ಮತ್ತು ಅದು ಆರು ಸಾವಿರ ವರ್ಷಗಳು ಅಥವಾ ಆರು ದಿನಗಳಲ್ಲಿ ದೇವರು ಭೂಮಿಯನ್ನು ಸೃಷ್ಟಿಸಿದನು ಭೂಮಿಯನ್ನು ಸಂಪೂರ್ಣವಾಗಿ ಸ್ಥಾಪಿಸಲು ಆತನಿಗೆ ಆರು ಸಾವಿರ ವರ್ಷಗಳೇ ಹಿಡಿದವು ಒಳ್ಳೆಯ ಬೀಜಗಳನ್ನು ಬಿತ್ತಿ ಅವುಗಳು ತಮ್ಮ ತಮ್ಮ ಜಾತಿಗನುಸಾರವಾಗಿ ಫಲಗಳನ್ನು ಮೊಳೆಯುವ ಹಾಗೆ ಮಾಡಲು ಆತನಿಗೆ ಆರು ವರ್ಷಗಳು ಹಿಡಿದವು ಆತನು ಸೃಷ್ಟಿದ ಬೀಜಗಳೆಲ್ಲವೂ ಸಹ ಒಳ್ಳೆಯವುಗಳಾದುದರಿಂದ ಅವು ತಮ್ಮ ತಮ್ಮ ಜಾತಿಗನುಸಾರವಾಗಿ ಫಲ ತರಬೇಕು ತನ್ನ ಜಾತಿಗನುಸಾರವಾಗಿ ಫಲ ಕರ್ತನಿಗೆ ಇದಕ್ಕೋಸ್ಕರ ಆರು ಸಾವಿರ ವರ್ಷಗಳೇ ಹಿಡಿಯಿತು ಕೊನೆಯದಾಗಿ ಇವೆಲ್ಲವನ್ನೂ ಆತನು ಸೃಷ್ಟಿಸಿದ ನಂತರ ಏದೆನಿಗೆ ಪೂರ್ವದಲ್ಲುಳ್ಳ ಏದೇನ್ ತೋಟವೆಂಬ ಸುಂದರವಾದ ಸ್ಥಳದಲ್ಲಿ ನಾವು ಕೊನೆಗೆ ಆತನ ಮುಖ್ಯ ನಿವಾಸಸ್ಥಾನವಾದ ಏದೇನ್ ತೋಟದಲ್ಲಿ ಇಡಲ್ಪಟ್ಟೆವು ಏದೇನ್ ತೋಟದಲ್ಲಿ ದೇವರು ಪ್ರಪಂಚದ ಮುಖ್ಯ ವಾಸಸ್ಥಾನವನ್ನು ಮಾಡಿದನು ಐಗುಪ್ತ ದೇಶದಲ್ಲಿ ಆ ತೋಟದ ಪೂರ್ವದಲ್ಲಿ ಆ ಮುಖ್ಯ ಸ್ಥಳವಿತ್ತು ಎಲ್ಲಕ್ಕೂ ಅಧಿಕಾರಿಗಳಾಗಿ ತನ್ನ ಪುತ್ರನನ್ನು ಅವನ ಪತ್ನಿಯನ್ನೂ ಆತನು ನಿಯಮಿಸಿದನು ಅದು ನೀಜವೇ ಅದನ್ನೇ ದೇವರು ಮಾಡಿದನು ಆತನು ಸಂಪೂರ್ಣ ಅಧಿಕಾರವನ್ನು ಅವರಿಗೆ ಕೊಟ್ಟನು ಅವರು ಗಾಳಿಗೆ ಅಪ್ಪಣೆ ಮಾಡುವುದಾದರೆ ಗಾಳಿಯು ಬೀಸದೆ ನಿಂತು ಬಿಡುವುದು ಮರಗಳಿಗೆ ಅಪ್ಪಣೆ ಮಾಡುವುದಾದರೆ ಅವು ಸ್ಥಳಾಂತರಗೊಳ್ಳುತ್ತಿದ್ದವು ಸಿಂಹವು ನರಿಯೂ ಒಂದಾಗಿಯೇ ಬೇಟೆಯ ಆಹಾರವನ್ನು ಭಕ್ಷಿಸಿದವು ಅವುಗಳ ನಡುವೆಯೇ ಕುರಿಮರಿಯೂ ಮಲಗಿರುತ್ತಿತ್ತು ಕೆಟ್ಟದೆಂಬುದೇ ಆಗ ಇರಲಿಲ್ಲ ದೇವರ ಅಧಿಕಾರದ ಕೆಳಗೆ ಸಂಪೂರ್ಣ ಸಮಾಧಾನವೂ ಸಂಪೂರ್ಣ ಐಕ್ಯವೂ ಕಾಣಲ್ಪಟ್ಟು ಎಲ್ಲವೂ ಸಹ ಪರಿಪೂರ್ಣತೆಯನ್ನು ಗಳಿಸಿಕೊಂಡಿದ್ದವು ಲಕ್ಷಿಸಿರಿ ಆತನೊಂದಿಗೆ ಆತನ ಪ್ರಪಂಚವಿತ್ತು ಎಲ್ಲವೂ ಕಾರ್ಯ ಮಾಡುತ್ತಿತ್ತು ಎಲ್ಲವೂ ಸರಿಗೊಳ್ಳುವ ಹಾಗೆ ಆತನು ಮಾಡಿದನು ಎಲ್ಲವೂ ಸಹ ಹುಲ್ಲನ್ನು ಕಾಯಿಪಲ್ಯ ಬಿಡುವ ಮತ್ತು ಬೀಜ ಬಿಡುವಂಥ ಗಿಡಗಳನ್ನೂ ತಿಂದವು ಯಾವುದು ಸಹ ಸಾಯಬೇಕಾದಂಥ ಅವಶ್ಯವಿರಲಿಲ್ಲ ನಾಶ ಹೊಂದಬೇಕಾದಂಥದ್ದೂ ಇರಲಿಲ್ಲ ಕೆಡುವಂತದ್ದು ಇರಲಿಲ್ಲ ಎಲ್ಲವೂ ಸಹ ಪರಿಪೂರ್ಣತೆಯನ್ನು ಹೊಂದಿತ್ತು ಎಲ್ಲಕ್ಕೂ ಮಿಗಿಲಾಗಿ ಆತನು ತನ್ನ ಪ್ರೀತಿಯ ಮಕ್ಕಳನ್ನೂ ಆತನ ಪುತ್ರನನ್ನು ಪುತ್ರಿಯನ್ನೂ ಗಂಡ ಹೆಂಡತಿಯನ್ನೂ ಇದರ ಮೇಲೆ ಅಧಿಕಾರ ನಡೆಸಲು ಇಟ್ಟನು ಕರ್ತನು ಅಧಿಕವಾಗಿ ತೃಪ್ತಿಗೊಂಡಾತನಾಗಿದ್ದರಿಂದ ಏಳನೆಯ ದಿನದಂದು ಆತನು ತನ್ನ ಕಾರ್ಯಗಳನ್ನೆಲ್ಲಾ ಮುಗಿಸಿ ವಿಶ್ರಮಿಸಿ ಏಳನೆಯ ದಿನವಾದ ವಿಶ್ರಮದ ದಿನವನ್ನು ಪರಿಶುದ್ಧಗೊಳಿಸಿ ಆತನಿಗೋಸ್ಕರ ಸಾಬತ್ತಾಗಿ ಮಾಡಿದನು ಆರು ಸಾವಿರ ವರ್ಷಗಳ ಕಾಲದಿಂದ ಆತನು ಸೃಷ್ಟಿಸಿ ಉಂಟು ಮಾಡಿದವುಗಳನ್ನು ಆತನು ಮತ್ತೊಮ್ಮೆ ನೋಡಿದನು ಆತನು ಬೆಟ್ಟಗಳನ್ನು ದೂರದಲ್ಲಿ ನಿರ್ಮಿಸಿ ಅಗ್ನಿ ಪರ್ವತಗಳ ಬತ್ತುವ ಹಾಗೆ ಮಾಡಿ ಈಗಿರುವಂಥ ಸ್ಥಿತಿಯಲ್ಲಿ ಅವುಗಳನ್ನು ಆತನ ಇಚ್ಛೆಯಂತೆ ನಿರ್ಮಿಸಿದನು ಒಂದು ಸುಂದರವಾದ ಸ್ಥಳವಾಗಿ ಅದು ನಿರ್ಮಿತವಾಗಿತ್ತು ಅದರ ಹಾಗೆ ಬೇರೆ ಯಾವುದೂ ಸಹ ಕಾಣಲ್ದಡಲಿಲ್ಲ ದೇವರ ಮಹತ್ತರವಾದ ಪರದೈಸಿನಲ್ಲಿ ಡೈನೊಸಾರ್ ಎಂಬ ಬೃಹತ್ತರವಾದಂಥ ಪ್ರಾಣಿಗಳೂ ಮತ್ತು ಇನ್ನಿತರ ಆ ಮಹಾಪ್ರಾಣಿಗಳೂ ಅಲ್ಲಿ ಸಂಚರಿಸುತ್ತಾ ಇರುತ್ತಿದ್ದವು ಅವುಗಳು ಯಾರಿಗೂ ಸಹ ತೊಂದರೆ ಮಾಡುತ್ತಿರಲಿಲ್ಲ ಬೆಕ್ಕಿನ ಮರಗಳಂತೆ ಅವು ಸಾದುಗಳಾಗಿದ್ದವು. ಆಗ ಭೂಮಿಯಲ್ಲಿ ರೋಗಗಳು ದುಃಖಗಳೂ ರೋಗಗಳನ್ನುಂಟುಮಾಡುವಂಥ ಕ್ರಿಮಿಗಳೂ ಸಹ ಇರಲಿಲ್ಲ ಓ ಎಂತ ಒಂದು ಸ್ಥಳ ಸುಂದರವಾದಂಥ ಸ್ಥಳ ಪಕ್ಷಿಗಳು ಮರದಿಂದ ಮರಕ್ಕೆ ಹಾರುತ್ತಿದ್ದವು ಆದಾಮನು ಅವುಗಳನ್ನು ಹೆಸರೆಸರಾಗಿ ಕರೆಯಲು ಅವುಗಳು ಹಾರಿ ಅವನ ಬೂಜದ ಮೇಲೆ ಕುಳಿತು ಅವನ ಬಳಿ ಕೂಗುತ್ತಿದ್ದವು ದೇವರು ಹೀಗೆ ನಿರ್ಮಿಸಿದಂಥ ಸ್ಥಳವು ಎಷ್ಟೊಂದು ಅದ್ಭುತಕರವಾಗಿತ್ತು ಕರ್ತನು ತನ್ನ ಸ್ವಂತ ಶರೀರದಿಂದ ತನ್ನ ಸ್ವಭಾವಗಳಲ್ಲಿ ಒಂದನ್ನು ಹೊರತಂದನು ನೀವು ನಿಮ್ಮ ತಂದೆಯ ಸ್ವಭಾವವನ್ನುಳ್ಳವರಾಗಿರುತ್ತೀರಿ ಹಾಗೆಯೇ ದೇವರ ಶರೀರದೊಳಗೂ ಆ ಸ್ವಭಾವಗಳು ಇವೆ ನೀವು ನಿಮ್ಮ ಅಜ್ಜನ ಅಜ್ಜನೊಳಗೆ ಇದ್ದಿರಿ ಹಾಗೆ ನಿಮ್ಮ ತಂದೆಯೊಳಗೆ ನೀವು ಇದ್ದಿರೆಂಬುದಾಗಿ ಇಟ್ಟುಕೊಳ್ಳೋಣ ನಿಮ್ಮ ತಂದೆಯೊಳಗೆ ನೀವು ಇದ್ದಾಗ ನೀವು ಒಂದನ್ನು ಸಹ ಅರಿತಿರಲಿಲ್ಲ ಜೀವವನ್ನು ನೀಡುವಂಥ ಅಣುವು ಪುರುಷನಿಂದಲೇ ಬರುತ್ತದೆ ಪುರುಷನಲ್ಲಿ ರಕ್ತ ಅಣುಗಳೂ ಇವೆ ಸ್ತ್ರೀಯೊಂದಿಗೆ ಅಂಡವೂ ಇದೆ ಆದುದರಿಂದ ರಕ್ತದ ಅಣುಗಳಲ್ಲಿ ಜೀವವೂ ಉಂಟು ನಿಮ್ಮ ತಂದೆಯೊಳಗೆ ಇದ್ದಾಗ ನೀವು ಏನನ್ನೂ ಅರಿತಿರಲಿಲ್ಲ ಆದರೂ ನಿಮ್ಮ ತಂದೆಯವರೊಳಗೆ ನೀವು ಇದ್ದುದನ್ನು ವಿಜ್ಞಾನವೂ ದೇವರ ವಾಕ್ಯವೂ ಸಾಧಿಸಿ ತೋರಿಸುತ್ತದೆ ಆದರೆ ನೀವು ಈ ಯಾವ ವಿಷಯವನ್ನು ತಿಳಿರಲಿಲ್ಲ